ಈಗ ಮುಂದಿನ ಪದ್ಯದ ಎರಡು ಪದ್ಯಗಳಿಂದ ದೈತ್ಯರ ಲಕ್ಷಣಗಳನ್ನು ತಿಳಿಸ್ತಾರೆ ನಿರುಪಮಮಗೆ ಸರುಂಟು ಎಂದುವ ತದ್ಭಕ್ತರಳು ಮತ್ಸರಿಸುವವ ಗುಣಗುಣಿಗಳಿಗೆ ಭೇದಗಳ ಪೇಳುವವ ದರ ಸುದರ್ಶನ ಊರ್ಧ್ವ ಪುಂಡ್ರವ ದ್ವೇಷಿಸುವ ಹರಿಚರಿತಗಳ ಕೇಳದಲೇ ರೋಗರ ವಾರ್ತೆ ಏವ ಮಾದಿ ದ್ವೇಷವುಳ್ಳ ಕುಚೀವರೆಲ್ಲರ ದೈತ್ಯರೆಬ್ಬರು ಕೋವಿದರ ವಿಜ್ಞಾನಕರ್ಮವ ನೋಡಿ ನಿಂದಿಪರು ದೇವದೇವನ ಬಿಟ್ಟು ಯಾವ ಜೀವ ಪರಿಯಂತರದಿ ತುಚ್ಛರ ಸೇವೆಯಿಂದ ಉಪಜೀವಿಸುವರು ಅಜ್ಞಾನಕ್ಕೆ ಒಳಗಾಗಿ ಈ ಎರಡೂ ಪದ್ಯಗಳಿಂದ ಹದಿನೈದು ಮತ್ತು ಹದಿನಾರು ಆ ದೈತ್ಯರ ಲಕ್ಷಣಗಳೇನು ಅಂತ ಹೇಳ್ತಾರೆ ನಿರುಪಮಮಗೆ ಸಮರುಂಟು ಎಂದು ಉಚ್ಚರಿಸುವವ ಪರಮಾತ್ಮ ನಿರುಪಮಮಾ ಅವನಿಗೆ ಉಪಮ ಕೊಡಲಿಕ್ಕೆ ಇನ್ನೊಂದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಜಗತ್ತಿನಲ್ಲಿ ಇಲ್ಲ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಉಪನಿಷತ್ತಿನಲ್ಲಿ ಭಗವಂತನನ್ನು ಅದ್ವಿತೀಯ ಅವನಿಗೆ ಸಮರೂ ಇಲ್ಲ ಸಮರಿಲ್ಲ ಅಂತ ಅಂದಮೇಲೆ ಅಧಿಕರಿರೋದಂತೂ ಸಾಧ್ಯವೇ ಇಲ್ಲ ಆದರೂ ಕೂಡ ಅದು ಸುಳ್ಳು ಅವನಿಗೆ ಬ್ರಹ್ಮ ರುದ್ರರು ಸಮ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಜನ ಸಮ ಅಂತ ಯಾರು ವಾದ ಮಾಡ್ತಾನೋ ಅದು ದೈತ್ಯನ ಲಕ್ಷಣ ಈ ಕಲ್ಪದಲ್ಲಿ ಮಾತ್ರ ಅಲ್ಲ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀಗೋವಿಂದಗೆ ಸರಿಮಿಗಿಲಿಲ್ಲಂತೆಂಬುದೇ ಫಲವಿದು ಬಾಳ್ಜೋದಕ್ಕೆ ಅಂತ ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲದಲ್ಲೂ ಪರಮಾತ್ಮನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ಅವನು ನಿರುಪಮನೆ ಅಂತ ಏನು ಹೇಳ್ತಾರಲ್ಲ ಅದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಸದುಪಾಸನೆ ಅದು ಕೂಡ ಪುಣ್ಯಕ್ಕೆ ಕಾರಣ ಆಗತ್ತೆ ಅದನ್ನು ಬಿಟ್ಟು ಅವನಿಗೆ ಬ್ರಹ್ಮ ರುದ್ರ ಪರಮಾ ವಿಷ್ಣು ಎಲ್ಲರೂ ಸಮಾನ ಯಾರು ಉಪಾಸನೆಯನ್ನು ಮಾಡ್ತಾರೋ ಅದು ದೈತ್ಯನ ಲಕ್ಷಣ ಕಶ್ಯಪ ಮುನಿಯ ಪತ್ನಿಯಲ್ಲಿ ದಿತಿಯೂ ಕೂಡ ಒಬ್ಳು ಅವಳ ಮಕ್ಕಳು ದೈತ್ಯರು ಅವರೇ ಹೀಗೆ ವಿಷ್ಣು ದ್ವೇಷವನ್ನು ಮಾಡ್ತಾರೆ ಆದ್ದರಿಂದ ವಿಷ್ಣು ದ್ವೇಷ ಮಾಡುವವರೆಲ್ಲರನ್ನೂ ದೈತ್ಯರು ಅಂತಲೇ ಕರೆಯುವಂಥದ್ದು ಸಾಮ್ಯಾದಿಕ್ಕೇ ತದನ್ಯಾಂ ಭಗವಂತನಿಗಿಂತ ಅನ್ಯರು ಹೇಗೆ ಸಮಾನರೋ ಉತ್ತಮರೋ ಇರಬಹುದು ಅನ್ನೋದು ವಿಷ್ಣು ದ್ವೇಷ ಆದ್ದರಿಂದ ಇದು ತಮೋಯೋಗ್ಯರ ಲಕ್ಷಣ ಅವರನ್ನು ಅಧನ್ ತಮಸ್ಸಿಗೆ ಇದೆ ತದ್ಭಕ್ತರಳು ಮತ್ಸರಿಸುವವ ತದ್ಭಕ್ತ ದ್ವೇಷ ಏ ವಚ ಹರಿಭಕ್ತರ ದ್ವೇಷವೂ ಹರಿದ್ವೇಷ ಇದ್ದಂಗೆ ಕೂಡ ತಮಸ್ಸಿಗೆ ಸಾಧನೆ ಆಗ್ತಾ ಇದೆ ದುರ್ಯೋಧನ ವಿಷ್ಣು ಭಕ್ತರಾಗಿರ್ತಕ್ಕಂಥ ಪಾಂಡವರ ದ್ವೇಷ ಮಾಡಿ ತಮಸ್ಸಿನಲ್ಲಿ ಬಿದ್ದ ಅಂತ ಮಹಾಭಾರತ ತಿಳಿಸ್ತಾ ಇದೆ ದುರ್ಯೋಧನ ಶ್ರೀಕೃಷ್ಣನನ್ನು ಆತಿಥ್ಯಕ್ಕೆ ಕರೆದಾಗ ದುರ್ಯೋಧನನ ಮನೆಗೆ ಬರಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿರಾಕರಣೆ ಮಾಡ್ತಾನೆ ಆಗ ಕಾರಣ ಏನು ಅಂತ ಕೇಳಿದಾಗ ಶ್ರೀಕೃಷ್ಣ ದುರ್ಯೋಧನನಿಗೆ ಹೇಳ್ತಾನೆ ಪಾಂಡವಾನ್ ವಿಷಸೇಯರಾಜನ್ ನನ್ನ ಭಕ್ತರಾಗಿರ್ತಕ್ಕಂಥ ಪಾಂಡವರನ್ನು ದ್ವೇಷ ಮಾಡ್ತೀಯಾ ಅದರಿಂದ ಅವರನ್ನು ದ್ವೇಷ ಮಾಡಿದರೂ ಒಂದೇ ನನ್ನನ್ನು ದ್ವೇಷ ಮಾಡಿದರೂ ಒಂದೇ ಮೊಮ್ಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಹೇಳ್ತಾನೆ ಅದೇ ರೀತಿಯಾಗಿ ಅಂತಹ ದ್ವೇಷಗಳ ಮನೆಯಲ್ಲಿ ದ್ವಿಷಧನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜೆಯೇ ಮನೆಯಲ್ಲಿ ಉಂಡೂಬಾರ್ದು ಅಂತಹ ದ್ವೇಷಗಳಿಗೆ ಮನೆ ಕರೆದು ಊಟಕ್ಕೂ ಹಾಕಬಾರ್ದು ಅಂಥ ದುಷ್ಟ ದುರ್ಯೋಧನ ತಮೋಯೋಗ್ಯನಾಗಿತ್ತ ಅಂತ ಮಹಾಭಾರತ ವರ್ಣನೆ ಮಾಡ್ತಾ ಇದೆ ತದ್ಭಕ್ತರಳು ಮತ್ಸರಿಸುವವ ಇದು ಕೂಡ ದೈತ್ಯರ ಲಕ್ಷಣ ಗುಣಿ ಗುಣಿಗುಣಗಳಿಗೆ ಭೇದಗಳ ಪೇಳುವವ ಭಗವಂತನ ಗುಣಿ ಗುಣಗಳಿಗೂ ಆಮೇಲೆ ಅವನಲ್ಲಿರುವಂತಹ ಬೇರೆ ಬೇರೆ ಗುಣಗಳಿಗೂ ಅನಂತ ಗುಣಗಳು ಅದಕ್ಕೆ ಮತ್ತೆ ಪರಸ್ಪರ ಭೇದವನ್ನು ಪೇಳುವವನು ಹೇಳಿದ ಅವನು ದೈತ್ಯ ಉದಾಹರಣೆಗೆ ಪರಶುರಾಮ ರಾಮನಿಂದ ಸೋತ ಅಂತ ಮುಂತಾಗಿ ಭಗವಂತನ ರೂಪಗಳಿಗೆ ಭೇದವನ್ನು ತಿಳಿಯೋದು ಇದೆಲ್ಲ ಕೂಡ ದೈತ್ಯರ ಲಕ್ಷಣ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ಉಪನಿಷತ್ವಾಕ್ಯ ಅಲ್ಲಿ ವಿಷ್ಣು ಬೇದವನ್ನ ತಿಳ್ಕೋಬಾರ್ದು ಕೇವಲ ಅಚಿಂತೆ ಅದ್ಭುತ ಶಕ್ತಿಯಿಂದ ವಿಶೇಷ ಬಲದಿಂದ ಭೇದ ವ್ಯವಹಾರ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾನೆ ಆದರೂ ದೈತ್ಯರು ಭೇದವೇ ಇದೆ ಅಂದರು ಅದು ವಿಷ್ಣು ದ್ವೇಷ ಅಂತ ಅನಿಸ್ಕೊಳುತ್ತೆ ಅದು ನರಕಕ್ಕೆ ಅನ್ನಂತ ಮಸಿಗೆ ಸಾಧನೆ ಆಗುತ್ತೆ ದರ ಸುದರ್ಶನ ಊರ್ಧ್ವಪಂಡ್ರವ ಧರಿಸಿದವರಳು ದ್ವೇಷಿಸುವ ದೈತ್ಯರು ಶಿವಸರ್ವೋತ್ತಮತ್ವವನ್ನು ಹೇಳಿ ಅವನಿಗೂ ನಿಷಿದ್ಧವಾಗಿರ್ತಕ್ಕಂಥ ತ್ರಿಪುಂಡ್ರ ಭಸ್ಮಧಾರಣೆಯನ್ನು ಮಾಡಿಸಿ ತಾವೂ ಧಾರಣೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲ ವಿಷ್ಣು ದ್ವೇಷ ಮಾಡಿ ವಿಷ್ಣು ಚಹ ಚಿಹ್ನೆಯಾಗಿರ್ತಕ್ಕಂಥ ಧರ ಶಂಕ ಸುದರ್ಶನ ಚಕ್ರ ಇವುಗಳಲ್ಲೂ ಈ ಶಂಕ ಚಕ್ರ ಊರ್ಧಕುಂಠಗಳನ್ನು ಯಾರು ಧಾರಣೆ ಮಾಡ್ತಾರಲ್ಲ ಅಂಥವರನ್ನು ಕೂಡ ದ್ವೇಷವನ್ನು ಮಾಡ್ತಾರೆ ಇದು ಕೂಡ ದೈತ್ಯರ ಲಕ್ಷಣ ಸ್ಮಶಾನದಲ್ಲಿ ಅರ್ಧ ಸುಟ್ಟ ಕಟ್ಟಿಗೆ ಮನೆಯಲ್ಲಿ ಅನ್ನಪಾಕಾದಿ ಕರ್ಮಗಳಿಗೆ ಹೇಗೆ ನಿಷಿದ್ಧವೋ ಹೋಮಕ್ಕೆ ಇತ್ಯಾದಿ ಎಲ್ಲ ಅದೇ ರೀತಿಯಾಗಿ ಚಕ್ರಾಂಕಿತ ಬ್ರಾಹ್ಮಣ ಎಲ್ಲ ಕರ್ಮಗಳಿಗೂ ಅನರ್ಹ ಅಂತ ಆ ಮುದ್ರಾಧಾರಣ ನಿಷೇಧ ವಿಚ ವಿಚಾರವನ್ನು ಈ ಪರಮತಿಯರು ತೋರಿಸ್ತಾರೆ ಯಥಾ ಸ್ಮಶಾನಗಂ ಕಾಷ್ಟಂ ಅನರ್ಹಂ ಸರ್ವಕರ್ಮಸು ತಥಾ ಚಕ್ರಾಂಕಿತೋ ವಿಪ್ರಹ ಸರ್ವಕರ್ಮಸು ಗರ್ಹಿತ ಅಂತ ಇಲ್ಲಿ ಬಿಡಿಸ್ಕೋಬೇಕಾದ್ರೆ ತಥಾ ಅಚಕ್ರಾಂಕಿತೋ ಅಂತ ಪದವಿಭಾಗ ಮಾಡ್ಕೋಬೇಕು ಅಚಕ್ರಾಂಕಿತ ವಿಪ್ರಹ ಸರ್ವಕರ್ಮಸು ಗರ್ಹಿತ ಅಂದರೆ ಮುದ್ರಾಧಾರಣೆಯನ್ನು ತಪ್ತಮುದ್ರಾಧಾರಣೆ ಅಥವಾ ಉರ್ದು ಪುಂಡ್ರಾದಿಗಳನ್ನು ಧಾರಣೆ ಮಾಡದೇ ಇರ್ತಕ್ಕಂಥ ಮನುಷ್ಯ ಅಥವಾ ವಿಪ್ರ ಎಲ್ಲ ಕರ್ಮಗಳಲ್ಲಿ ಅಯೋಗ್ಯ ಅಂತ ಸ್ಪಷ್ಟ ನಿಷೇಧವನ್ನು ಹೇಳಿದ್ದಾರೆ ಅದನ್ನು ಪದವಿಭಾಗ ತಪ್ಪು ಮಾಡಿಕೊಂಡು ತಥಾ ಚಕ್ರಾಂಕಿತೋ ವಿಪ್ರಹ ಅನ್ನಲ್ಲಿ ತಥಾ ಅಚಕ್ರಾಂಕಿತೋ ವಿಪ್ರಹ ಅಂತ ಬಿಡಿಸಿದರೆ ಸರಿ ಹೋಗುತ್ತೆ ಇಲ್ಲದೇ ಇದ್ದರೆ ಚಕ್ರಧಾರಿಯಾಗಿರ್ತಕ್ಕಂಥವಂದರೆ ಚಕ್ರವನ್ನ ಹಿಡಿದಿರ್ತಕ್ಕಂಥ ಪರಮಾತ್ಮ ಅವನ ಚಕ್ರವನ್ನು ಅಂಕಿತವನಾಗಿ ಧಾರಣೆ ಮಾಡಿರ್ತಕ್ಕಂಥ ವಿಪ್ರ ಅವರೆಲ್ಲರಿಗೂ ಕೂಡ ದೈತ್ಯರ ಲಕ್ಷಣ ಅಂತಂದರೆ ಆ ರೀತಿಯಾಗಿ ಧಾರಣೆ ಮಾಡಬಾರ್ದು ಅಂತ ಹೇಳ್ತಾನೆ ಅರ್ಧವನು ದೈತ್ಯ ಅಂಥೇಳಿ ಬ್ರಾಹ್ಮಣಸ ದೇಹೇಶು ಸರ್ವೇ ವೇದಾ ಸಮಗತ ತೇ ಚೇತ್ ರಾಜನ್ ಕಂ ವಕ್ಷ್ಯಾ ಮಹೀನ ಸಹ ಬ್ರಾಹ್ಮಣನ ದೇಹದಲ್ಲಿ ಎಲ್ಲ ವೇದಗಳ ಆವಾಹನೆ ಅನ್ನೋದಾಗಿರುತ್ತೆ ಅಂಗನ್ಯಾಸ ಕರನ್ಯಾಸ ಜಪ ಪಾರಾಯಣಾದಿಗಳಿಂದ ಎಲ್ಲ ಮಂತ್ರಗಳು ಪ್ರತಿಯೊಂದು ಅಂಗದಲ್ಲಿ ಸನ್ನಿಹಿತ ಆಗಿರುತ್ತೆ ಇಂಥ ಬ್ರಾಹ್ಮಣರ ದೇಹವನ್ನು ತಪ್ತ ಮುದ್ರಾಧಾರಣಕ್ಕಾಗಿ ಸುಟ್ಟರೆ ಎಲ್ಲ ವೇದ ಮಂತ್ರಗಳನ್ನು ಸುಟ್ಟಂತಾಗತ್ತೆ ಆದ್ದರಿಂದ ಮಹಾಪಾಪ ಅಂತ ಕೆಲವರು ಅಭಿಪ್ರಾಯ ಆದರೆ ಚೇತ್ ಸಂತಾಪಿತಾ ಅನ್ನಲ್ಲಿ ಸಂತಾಪ ಸುಡೋದಲ್ಲ ಪೀಡೆ ಬ್ರಾಹ್ಮಣ ವೇದ ಓದೋದ್ರಿಂದ ಅವನ ಎಷ್ಟು ಅಪರಾಧ ಮಾಡಿದರೂ ರಾಜ ಶಿಕ್ಷೆಯಾಗಿ ದೇಹದಂಡನೆ ಚಳಿ ಏಟು ಕೈಕಾಲು ಕತ್ತೋರಿಸೋದು ಮುಂತಾಗಿ ಬೀಡೆಯನ್ನು ಸರ್ವತಾ ಮಾಡಬಾರ್ದು ಕೇವಲ ಅವನ ಆಸ್ತಿಯನ್ನು ಮುಟ್ಟುಗೋಲು ಮಾತ್ರ ಹಾಕ್ಕೊಳ್ಳಿಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇದೆ ಅವನನ್ನು ದೇಶದಿಂದ ಗಡೀಪಾರು ಮಾಡಬಹುದು ಅಂತ ಮನೋಧರ್ಮಶಾಸ್ತ್ರಾದಿಗಳಲ್ಲಿ ರಾಜನಿಗೆ ಶಾಸನವನ್ನು ಮಾಡ್ತಾರೆ ಅದನ್ನು ಬಿಟ್ಟು ಈ ರೀತಿಯಾಗಿ ಮನಸ್ಸಿಗೆ ಬಂದಂತೆ ಅರ್ಥ ಮಾಡ್ತಾರೆ ಕೆಲವರು ರಾಜನ್ ಅಂತ ಕರೆದು ಈ ಶ್ಲೋಕ ರಾಜನಿಗೆ ಎಚ್ಚರಿಕೆಯ ಮಾತನ್ನು ಹೇಳಕ್ಕೆ ಛೇತ್ ಸುತಾ ಪಿತಾ ರಾಜನ್ ಅನ್ನೋಂಥ ಶಾಸ್ತ್ರ ತಪ್ತ ಮುದ್ರೆಯನ್ನು ನಿಷೇಧ ಮಾಡೋದಿಲ್ಲ ಮಾಡೋದಾದರೆ ತಪ್ತ ಮುದ್ರೆ ಹಾಕುವಂಥ ಗುರುಗಳಿಗೆ ಗುರುಗಳೇ ಹೀಗೆ ಮಾಡಬೇಡಿ ಅಂತ ಎಚ್ಚರಿಕೆಯನ್ನು ನೀಡಬೇಕಾಗಿತ್ತು ಅದು ರಾಜನಿಗಲ್ಲ ಆದ್ದರಿಂದ ಈ ವಚನ ತಪ್ತಮುದ್ರಾತವನ್ನು ನಿಷೇಧ ಮಾಡ್ತಾ ಇಲ್ಲ ವಸ್ತುತಃ ಧರ್ಮಶಾಸ್ತ್ರಗಳು ಒಕ್ಕೋರಲಿನಿಂದ ತಪ್ತ ಮುದ್ರಾ ತಾರಣವನ್ನು ಹೇಳ್ತಾ ಇದೆ ಶಂಖಚಕ್ರಾದಿ ಮುದ್ರೆಯನ್ನು ಧಾರಣೆ ಮಾಡದೇ ಇರತಕ್ಕಂಥ ಬ್ರಾಹ್ಮಣ ಎಷ್ಟು ಓದಿದರೂ ಕೂಡ ಅಧ್ಯಯನಾದಿಗಳನ್ನು ಶ್ರವಣಾದಿಗಳನ್ನ ಮಾಡಿದರೂ ವ್ಯರ್ಥ ಬದುಕಿದ್ದಾಗ ಚಾಂಡಾಲನಿಗೆ ಸಮಾನನಾಗ್ತಾನೆ ಸತ್ತಾಗ ನರಕವಾಗಿ ಅಂತ ಶಾಸ್ತ್ರ ನಿಷ್ಠೂರವಾಗಿ ಅದನ್ನು ಹೇಳ್ತಾ ಅವನಿಗೆ ನಮಸ್ಕಾರ ಮಾಡಿದರೆ ವೈಷ್ಣವನಿಗೂ ಕೂಡ ನರಕ ಪ್ರಾಪ್ತಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ರುದ್ರ ಸ್ಕಂಧ ವಿನಾಯಕ ಮುಂತಾದವರು ವಿಷ್ಣು ಮುದ್ರಾಧರಣಾ ಬಲದಿಂದಲೇ ಸರ್ವತ್ರ ವಿಜಯಶಾಲಿಗಳಾಗಿರೋದು ಆದ್ದರಿಂದ ಮುದ್ರೆಯನ್ನು ಯಜ್ಞೋಪವೀತಾದಿಗಳಂತೆ ಸದಾ ಧಾರಣೆಯನ್ನು ಮಾಡಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಚಾಂಡಾಲಾದಿಗಳು ಮುದ್ರೆಯನ್ನು ಧಾರಣೆ ಮಾಡಬೇಕು ಮುದ ಮುದ್ರೆಯನ್ನು ಧಾರಣೆ ಮಾಡಿರ್ತಕ್ಕಂಥ ಬ್ರಾಹ್ಮಣ ಎಲ್ಲಿಯೇ ಸಂಚಾರ ಮಾಡಲಿ ಅದು ಸ್ಮಶಾನ ಆದರೂ ಸರಿ ಶುದ್ಧ ಅಂತ ತಿಳ್ಕೋಬೇಕು ಈ ಎಲ್ಲ ಮಾತುಗಳು ಮುದ್ರೆಯನ್ನು ಪ್ರಶಂಸನೆ ಮಾಡ್ತಾಯಿದೆ ಧರಿಸಲೇ ಬೇಕು ಅಂಥೇಳಿಲ್ಲ ಅಂಥೇಳೋರಿಗೆ ನರಕ ಅನ್ನೋದು ಕಟ್ಟಿಟ್ಟ ಬೂತಿ ಹರಿಚರಿತಗಳ ಕೇಳಿದ್ರೆ ಲೋಗರ ವಾರ್ತೆ ಕೇಳುವವ ಅವನು ಕೂಡ ದೈತ್ಯ ಭಗವಂತನ ಕಥೆಯನ್ನು ಕೇಳಲಾರೆ ಲೋಕವಾರ್ತೆಯನ್ನು ಕೇಳ್ತೀನಿ ಯಾಕೆಂದರೆ ರೋಚನೀಯವಾಗಿರುತ್ತೆ ರಂಜನೀಯವಾಗಿರುತ್ತೆ ಅಂತಂದರೆ ಅದೂ ಕೂಡ ವಿಷ್ಣುದ್ವೇಷ ತಮಸ್ಸಿಗೆ ಸಾಧನ ಪರಮಾತ್ಮನ ಕತೆ ಕೇಳಿ ಅದನ್ನು ದಾರ್ಢ್ಯವನ್ನು ಉಂಟು ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿಯನ್ನು ಸಂಪಾದನೆ ಮಾಡಬೇಕು ಈ ರೀತಿಯಾಗಿ ಭಾಗವತ ನಮಗೆ ತಿಳಿಸ್ತಾ ಇದೆ ಏವ ಮಾದಿ ದ್ವೇಷವುಳ್ಳ ಕುಜೀವರೆಲ್ಲರ ದೈತ್ಯರ ಎಂಬುವರು ಈ ರೀತಿಯಾಗಿ ಮೇಲೆ ಇದುವರೆಗೆ ಏನು ತಿಳಿಸಿದ್ರಲ್ಲ ಆ ಎಲ್ಲ ರೀತಿಯಿಂದ ಯಾರು ದ್ವೇಷವನ್ನು ಮಾಡ್ತಾರೋ ಅವೆಲ್ಲವೂ ಕೂಡ ದೈತ್ಯರು ಅಂತ ಕರ್ಸ್ಕೊಳ್ಳುತ್ತೆ ರಕ್ಷಣ ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿ ಬರು ಈ ದೈತ್ಯರು ಜ್ಞಾನಿಗಳ ಉತ್ತಮ ಜ್ಞಾನವನ್ನು ಜ್ಞಾನಪೂರ್ವಕವಾಗಿರ್ತಕ್ಕಂಥ ಕರ್ಮವನ್ನು ನೋಡಿ ನಿಂದನೆಯನ್ನು ಮಾಡ್ತಾರೆ ದೃಷ್ಟಾಂತ ಕೊಡ್ತಾರೆ ಹರಿವಂಶ ತಿಳಿಸ್ತಾ ಇದೆ ಹಂಸಡಿಪಿಕರು ರುದ್ರಾವತಾರಿಯಾಗಿರ್ತಕ್ಕಂಥ ಮಹಾ ಜ್ಞಾನಿಗಳಾಗಿರ್ತಕ್ಕಂಥ ದೂರ್ವಾಸರನ್ನು ನೋಡಿ ಯಾರು ಈ ಮಹಾಭೂತ ಕೆಂಪು ಬಟ್ಟೆ ಹುಟ್ಟಿಯಾನೆ ವರ್ಣ ಧರ್ಮವನ್ನು ತಿಳಿದಿದ್ದು ವರ್ಣದ ಚಿಹ್ನೆಯಾಗಿರ್ತಕ್ಕಂಥ ಯಜ್ಞೋಪವೀತಾದಿಗಳನ್ನೆಲ್ಲ ಬಿಟ್ಟಿದ್ದಾನೆ ಇದೆಂಥ ಆಶ್ರಮ ಗೃಹಸ್ಥಾಶ್ರಮವನ್ನು ಬಿಟ್ಟು ಯತ್ಯಾಶ್ರಮ ಅಂತ ಬೇರೆ ಒಂದು ಆಶ್ರಮ ಇದೆಯಾ ಅಂತ ಈ ರೀತಿಯಾಗಿ ಯಥಾಶ್ರಮವನ್ನು ನಿಂದನೆ ಮಾಡಿ ಸರ್ವಜ್ಞರಾಗಿರ್ತಕ್ಕಂಥ ದೂರ್ವಾಸರ ಕೌಪಿನ ದಂಡಾ ಕಮಂಡಲ ಎಲ್ಲವನ್ನು ಸೆಳೆದು ಅದನ್ನೆಲ್ಲ ಹರಿದು ಹಾಕಿದ್ರು ಅಂತ ಹರಿವಂಶ ವರ್ಣನೆ ಮಾಡ್ತಾ ಇದೆ ರುದ್ರಾವತಾರಿಯಾಗಿರ್ತಕ್ಕಂಥ ದೂರ್ವಾಸರು ತಾವೇ ಕೊಟ್ಟಿದ್ದ ವರ ಇದ್ದಿದ್ದರಿಂದ ಹಂಸಡಿಬಿಕರಿಗೆ ಶಾಪ ಕೊಡಲಿಕ್ಕೆ ಶಕ್ತರಾಗೋದಿಲ್ಲ ನಿಮ್ಮನ್ನು ಕೃಷ್ಣನೇ ಶಿಕ್ಷೆ ಕೊಡ್ತಾನೆ ಅಂಥೇಳ್ತಾ ಸರ್ವಶಕ್ತನಾಗಿರ್ತಕ್ಕಂಥ ಶ್ರೀಕೃಷ್ಣನ ಹತ್ರನೇ ಹೋಗ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅವರನ್ನು ಸತ್ಕಾರ ಮಾಡಿ ದುರ್ವಾಸರನ್ನು ಉತ್ತಮವಾಗಿರ್ತಕ್ಕಂತಹ ಕೌಪಿನ ದಂಡ ಕಮಂಡಲು ಎಲ್ಲವನ್ನ ಕೊಟ್ಟು ಹಂಸಡಿಬಿಕರನ್ನು ಅವರ ಹದಿನೇಳು ಅಕ್ಷೋಹಿಣಿ ಸೈನ್ಯದೊಂದಿಗೆ ಪೂರ್ತಿಯಾಗಿ ಸರ್ವನಾಶವನ್ನು ಮಾಡ್ತಾನೆ ಹೀಗೆ ಕೋವಿದರ ವಿಜ್ಞಾನ ಕರ್ಮವನ್ನು ನೋಡಿರಿಂದಿಪರ್ಯಾರು ದೈತ್ಯರು ಅದು ದೈತ್ಯರ ಲಕ್ಷಣ ತುಚ್ಚರ ಸೇವೆಯಿಂದ ಉಪಜೀವ ಒಳ ಉಪಜೀವನವನ್ನು ಸಾಧಿಸಿ ಅಜ್ಞಾನಕ್ಕೊಳಗಾಗಿ ರುದ್ರದೇವರ ಮುಂಭಾಗದಲ್ಲಿ ಪರಿವಾರವಾಗಿ ಸಂಚರಿಸ್ತಕ್ಕಂಥ ಎರಡು ಭೂತಗಳು ಹಂಸಾಡಿ ಬಿಕರಿಗೆ ಸಹಾಯಕಿ ಅಂತ ಇದ್ದವು ಯಾದವರ ಮೂರು ಅಕ್ಷೋಹಿಣಿ ಸೈನ್ಯಗಳು ಭೂತಗಳನ್ನು ಎದುರಿಸಿದಾಗ ಅವು ಯಾದವರನ್ನು ಭಕ್ಷಣ ಮಾಡ್ತಾ ಶ್ರೀಕೃಷ್ಣನ ಬಳಿಗೆ ಬರ್ತಾರೆ ಬಂದು ಅವನ ಹೆಗಲ ಮೇಲೆ ಏರಿ ಸುಂದರವಾಗಿರ್ತಕ್ಕಂಥ ಅವನ ಕಿವಿಗಳನ್ನು ಕಚ್ಚಿದವು ಅವನು ಭುಜಗಳನ್ನು ರಭಸದಿಂದ ಹೊಡಿಕೊಂಡ ಅದರ ವೇಗಕ್ಕೆ ಎರಡು ಎರಡೂ ಭೂತಗಳು ರುದ್ರದೇವರ ಕೈಲಾಸ ಶಿಖರದ ಮೇಲೆ ಹಾರ ಹೋಗಿ ನಿಂತು ಶ್ರೀಕೃಷ್ಣನ ಈಲೀಲಕ್ಕೆ ಪರಮಾಶ್ಚರ್ಯಗೊಂಡು ಬಿಟ್ಟ ಕಣ್ಣುಗಳಿಂದ ನೋಡುವುದು ಅಂತ ಹಂಸ ಹರಿವಂಶ ಅದನ್ನು ವರ್ಣನೆ ಮಾಡ್ತಾ ಇದ್ದ ಹೀಗೆ ದೇವ ದೇವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಬಿಟ್ಟು ಯಾವ ಜೀವ ಪರ್ಯಂತರದೇ ಜೀವ ಇರೋ ತನಕ ತುಚ್ಛರಾಗಿರ್ತಕ್ಕಂಥ ಭೂತಗಳ ಸೇವೆಯಿಂದ ಜೀವನ ಮಾಡಿದರೂ ಅಜ್ಞಾನಕ್ಕೆ ಒಳಗಾಗಿ ಈ ಹಂಸ ಮತ್ತು ಡಿಬಿಕರು ಆಮೇಲೆ ಶ್ರೀಕೃಷ್ಣನಿಂದ ಸಂಹರಿಸಲ್ಪಟ್ಟು ಅಂದಂ ತಮಸ್ಸಿನಲ್ಲಿ ಬಿದ್ದರು ಅಂತ ಹೀಗೆ ಆ ದೈತ್ಯರಿಂದ ಉಪಜೀವನ ಮಾಡಲಿಕ್ಕೆ ಹೊರಟ್ರೆ ಅವರಿಗೂ ಕೂಡ ಅಂದಂ ತಮಸ್ಸು ಅಂತ ಇದಿಷ್ಟು ದೈತ್ಯರ ಲಕ್ಷಣಗಳು ಅಂತ ತಿಳಿಸ್ತಾರೆ